بسم الله الرحمن الرحيم परमदयामयनो करुणानिधियु आदा अल्लाहना नाम अदिन वन्नाजीआत गबक्वन नाशिطات नश्ता वससाबहात सबहा फससादिकात सबक्वन फल्मुदबरात अमरा मुळगी इलयुववराणे मत्त मृदुवागी तेगदयुववराणे ವಿಶ್ವದಲ್ಲಿ ವೇಗವಾಗಿ ತೇಲುತ್ತಿರುವವರಾಣೆ ಮತ್ತು ಆಜ್ಞಾಪಾಲನೆಗಾಗಿ ಸ್ಪರ್ಧಿಸುವವರಾಣೆ ಮತ್ತು ದೇವಾಜ್ಞೆಗಳಿಗನುಸಾರ ವ್ಯವಹಾರಗಳನ್ನು ನೋಡಿಕೊಳ್ಳುವವರಾಣೆ ಭೂಕಂಪದ ಆಘಾತವು ನಡುಕವನ್ನುಂಟು ಮಾಡುವಂದು ಮತ್ತು ಅದರ ಬೆನ್ನಿಗೆ ಇನ್ನೊಂದು ಆಘಾತವು ಉಂಟಾಗುವಂದು ಕೆಲವು ಹೃದಯಗಳು ಅಂದು ಭಯದಿಂದ ನಡುಗುತ್ತಿರು ಅವರ ಕಣ್ಣುಗಳು ಭಯಗ್ರಸ್ತವಾಗಿರು ಇವರು ಕೇಳುತ್ತಾರೆ ನಾವು ಪುನಃ ಪೂರ್ವ ಸ್ಥಿತಿಗೆ ಮರಳಿಸಲ್ಪಡುವಿವೆ ತೊಳ್ಳಾದ ಕೊಳೆತ ಎಲುಬುಗಳಾಗಿ ಬಿಟ್ಟ ಬಳಿಕವು ಕಾಲು ಚಿಲ್ಕೈದಿರೋಹ್ ಈ ಮರಳುವಿಕೆಯಂತೂ ಬಹಳ ನಷ್ಟದಾಯಕವಾಗಿರುವುದು ಎನ್ನುತ್ತಾರೆ ನಿಜವಾಗಿ ಇದು ಒಂದು ಘನ ಗರ್ಜನೆಯಾಗಿರುವುದು ಮತ್ತು ಹಠಾತ್ತೆನೆಯವರು ಒಂದು ತೆರೆದ ಮೈದಾನದಲ್ಲಿ ಹಾಜರಿರುವರು ನಿಮಗೆ ಮೂಸಾರ ವೃತ್ತಾಂತ ತಲುಪಿದೆಯೇ ಇಲ್ಲ ದೊಬ್ಬು ಹೂ ಬಿಲ್ವ ಅವರ ಪ್ರಭು ಅವರನ್ನು ತುವಾದ ಪವಿತ್ರ ಕಣಿವೆಯಲ್ಲಿ ಕರೆದಾಗ ಇಲ ಸಿಗೋಲ್ ಹಿಲಿ ಕ ಅವನ ಬಳಿಗೆ ಹೋಗಿರಿ ಅವನು ವಿದ್ರೋಹಿಯಾಗಿ ಬಿಟ್ಟಿದ್ದಾನೆ ಅವನೊಡನೆ ಕೇಳಿರಿ ನೀನು ಪರಿಶುದ್ಧನಾಗಲು ಸಿದ್ಧನಾಗಿರುವೆಯಾ ಮತ್ತು ನಾನು ನಿನ್ನ ಪ್ರಭುವಿನ ಕಡೆಗೆ ನಿನಗೆ ಮಾರ್ಗದರ್ಶನ ಮಾಡಿದರೆ ಅವನ ಭಯ ನಿನ್ನಲ್ಲಿ ಉಂಟಾದೀತೆ ತರುವಾಯ ಮೂಸಾರು ಫಿರ್ಅವುನ ಬಳಿಗೆ ಹೋಗಿ ಅವನಿಗೆ ದೊಡ್ಡ ನಿದರ್ಶನವನ್ನು ತೋರಿಸಿದರು ಆದರೆ ಅವನು ಸುಳ್ಳಾಗಿಸಿಬಿಟ್ಟನು ಮತ್ತು ದಿಕ್ಕರಿಸಿದನು ತರುವಾಯ ಕುತಂತ್ರಗಳನ್ನು ಎಸಗಲಿಕ್ಕಾಗಿ ಮರಳಿದನು ಮತ್ತು ಜನರನ್ನು ಒಟ್ಟುಗೂಡಿಸಿದನು ನಾನು ನಿಮ್ಮ ಮಹಾಪ್ರಭು ಎಂದು ಸಾರಿದನು ಕೊನೆಗೆ ಅಲ್ಲಾಹನು ಅವನನ್ನು ಪರಲೋಕದ ಹಾಗೂ ಈ ಲೋಕದ ಯಾತನೆಯಲ್ಲಿ ಹಿಡಿದುಬಿಟ್ಟನು ವಾಸ್ತವದಲ್ಲಿ ಭಯಪಡುವ ಪ್ರತಿಯೊಬ್ಬನಿಗೂ ಇದರಲ್ಲಿ ಪಾಠವಿದೆ ಅಲ್ ತುಮ್ ಹಲ್ ಪೊನ್ನ ಸಮನ್ನು ಸೃಷ್ಟಿಸುವ ಕಾರ್ಯ ಹೆಚ್ಚು ಪ್ರಯಾಸಕರವೋ ಅಥವಾ ಆಕಾಶವನ್ನೋ ಅಲ್ಲಾಹನು ಅದನ್ನು ನಿರ್ಮಿಸಿದನು ಅದರ ಮಾಡನ್ನು ಬಹಳಷ್ಟು ಎತ್ತರಕ್ಕೆ ಏರಿಸಿದನು ತರುವಾಯ ಅದನ್ನು ಸಂತುಲಿತಗೊಳಿಸಿದನು ಮತ್ತು ಅದರ ರಾತ್ರಿಯನ್ನು ಹೊದಿಸಿದನು ಮತ್ತು ಅದರ ಹಗಲನ್ನು ಹೊರತೆಗೆದನು ಅನಂತರ ಅವನು ಭೂಮಿಯನ್ನು ಹಾಸಿದನು ಅದರೊಳಗಿಂದ ಅದರ ನೀರನ್ನು ಮೇವನ್ನು ಹೊರತೆಗೆದನು ಮತ್ತು ಪರ್ವತಗಳನ್ನು ಅದರಲ್ಲಿ ನಾಟಿಬಿಟ್ಟನು ಮಚ ಅಲ್ಲ ಕುಮ್ಮುವಲಿ ಅ ಇವೆಲ್ಲ ನಿಮಗೂ ನಿಮ್ಮ ಜಾನುವಾರುಗಳಿಗೂ ಜೀವನ ಸಾಧನೆಗಳ ರೂಪದಲ್ಲಿ ಮುಂದೆ ಆ ಮಹಾ ಕೋಲಾಹಲವೆದ್ದಾಗ ಯಲ್ ಸನು ಮಿಜಿಲು ಜಹಿ ಮುಲಿಮಯರ ಅಂದು ಮಾನವನು ತಾನು ಮಾಡಿದುದೆಲ್ಲವನ್ನೂ ಸ್ಮರಿಸುವನು ಮತ್ತು ಪ್ರತಿಯೊಬ್ಬ ನೋಡುವವನ ಮುಂದೆ ನರಕವು ತೆರೆದಿಡಲ್ಪಡುವುದು ಅವ ಅರುಲ್ ಷಯುನಿಯಲ್ ಜಹಿ ಮಹಿ ಅಲ್ ವಿದ್ರೋಹ ಬೆಸಗಿದವನಿಗೆ ಹಾಗೂ ಇಹಲೋಕ ಜೀವನಕ್ಕೆ ಆದ್ಯತೆ ಕೊಟ್ಟವನಿಗೆ ನರಕವೇ ನಿವಾಸವಾಗುವುದು ತನ್ನ ಪ್ರಭುವಿನ ಮುಂದೆ ಹಾಜರಾಗಲಿಕ್ಕಿದೆ ಎಂದು ಭಯಪಡುತ್ತಿದ್ದವನಿಗೆ ಮತ್ತು ತನ್ನ ಚಿತ್ತದ ದುಷ್ಟ ಅಪೇಕ್ಷೆಗಳಿಂದ ತನ್ನನ್ನು ತಡೆದಿಟ್ಟುಕೊಂಡಿದ್ದವನಿಗೆ ಸ್ವರ್ಗವೇ ನಿವಾಸವಾಗುವುದು ಎಸ್ ಆ ಗಳಿಗೆ ಬಂದೆರಗುವುದಾದರೂ ಯಾವಾಗ ಎಂದು ಇವರು ನಿಮ್ಮೊಡನೆ ಕೇಳುತ್ತಾರೆ ಅದರ ಸಮಯವನ್ನು ತಿಳಿಸುವ ಕೆಲಸ ನಿಮಗೆಲ್ಲಿದೆ ಅದರ ಜ್ಞಾನವಂತೂ ನಿಮ್ಮ ಪ್ರಭುವಿಗೆ ಸೀಮಿತಗೊಂಡಿದೆ ಇ ನಮ ಚಮೂ ನೀವಂತೂ ಅದನ್ನು ಭಯಪಡುವ ಪ್ರತಿಯೊಬ್ಬನಿಗೆ ಕೇವಲ ಎಚ್ಚರಿಕೆ ನೀಡುವವರಾಗಿದ್ದೀರಿ ಇವರು ಅದನ್ನು ಕಣ್ಣಾರೆ ಕಂಡುಕೊಳ್ಳುವ ದಿನ ತಾವು ಇಹಲೋಕದಲ್ಲಿ ಅಥವಾ ಮೃತಾವಸ್ಥೆಯಲ್ಲಿ ಕೇವಲ ಒಂದು ಮುಂಜಾನೆ ಅಥವಾ ಸಂಜೆ ಮಾತ್ರ ತಂಗಿದ್ದೆವೆಂದು ಇವರಿಗೆ ಭಾಸವಾಗುವುದು